ಐವತ್ತೊಂಬತ್ತನೇ ತರಂಗ ಅಯೋಧ್ಯ ನಗರವಾಸಿಗಳೆಲ್ಲರೂ ಯಜ್ಞ ಮಂಟಪದಿಂದ ಆನಂದದ ತುಂಬಿ ಹಿಂದಿರುಗುತ್ತಿದ್ದಾರೆ ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ ಅನೇಕರು ತಮ್ಮ ಬಣ್ಣಾರೆ ಕಂಡಿದ್ದಾಗಿ ನಂಬಬೇಕು ಇಲ್ಲವಾದರೆ ನಿಜವಾಗಿಯೂ ನಂಬುತ್ತಿರಲಿಲ್ಲ ಅಂತಹ ವಿಶೇಷವೂ ನಡೆದಿದೆ ದಾರಿಯಲ್ಲಿ ಒಬ್ಬನು ಹೇಳಿದನು ಈ ಯಾದ ಯಜ್ಞ ನಡೆಯುವಾಗ ಹವಿಸಿಕೊಟ್ಟರೆ ದೇವತೆಗಳೇ ಬಂದು ತೆಗೆದುಕೊಂಡು ಹೋಗುತ್ತಾರೆ ಎಂದು ಕೇಳಿದ್ದೆ ಇವತ್ತು ಅದು ನಿಜವಾಯಿತು ಹೌದು ಹೌದು ಆ ಬಂಗಾರದ ಬಂಗಾರದ ರಥ ಬಂದಾಗ ಎಲ್ಲರೂ ಆಶ್ಚರ್ಯಪಟ್ಟು ಹೋದರು ಅದೇನು ರಥ ಅದೇನು ಕುದುರೆಗಳು ಅಬ್ಬ ಅದೇನು ಎಲ್ಲಾದರೂ ಉಂಟೇನಯ್ಯ ಗರಿಕಾಯಿ ಬಣ್ಣದ ಕುದುರೆಗಳು ಅದರಲ್ಲದ ಅದರಲ್ಲಿ ಇದ್ದವನು ಯಾರಯ್ಯ ಗರಿಕಾಯಿ ಬಣ್ಣದ ಕುದುರೆಗಳು ಎಂದ್ರೆ ಇಂದ್ರನೇ ಕಣ್ಣಯ್ಯ ಕೇಸರ ಕತ್ತೆ ಕಟ್ಟಿದ್ದ ರಥ ಬಂದಿತಲ್ಲ ಅದರಲ್ಲಿದ್ದ ಅಲ್ಲಿ ಅದರಲ್ಲಿದ್ದವರು ಅಶ್ವಿನಿ ದೇವತೆಗಳು ಆ ಕೆಂಪು ಕುದುರೆ ಕಟ್ಟಿದ್ದ ರಥದಲ್ಲಿ ಬಂದಿದ್ದ ದೇವತೆ ಉಷಾದೇವಿ ಆಯ್ತು ನೀನು ಇನ್ನೊಂದು ವಿಶೇಷ ನೋಡಿದೇನು ಆ ಉಷಾದೇವಿಗೆ ಬಂದ ಬಂದಳಲ್ಲ ಆಗ ಜನರೆಲ್ಲಾ ಕೈಜ ಪಾಳೆ ಇಟ್ಟಿರಲ್ಲ ಏಕೆ ತಿಳಿಯತ್ತೇನು ಇಲ್ಲ ನಾನು ದೂರದಲ್ಲಿದ್ದೆ ಅದೇನೋ ಪಾಶ ಗೀಶ ಅಂತ ಕೂಗಿ ಕೂಗಿ ಕೇಳಿತು ಕೂಗು ಕೇಳಿಸಿತು ಗದ್ದಲದ ಗದ್ದಲದಲ್ಲಿ ಸಜಾಗಿ ತಿಳಿಯಲಿಲ್ಲ ಅದೇ ಪಶುವಾಗಿ ಆ ಹುಡುಗನನ್ನು ಯೂಪದ ಕಂಬಕ್ಕೆ ಬಿದ್ದಿದ್ದರಲ್ಲ ಆ ದೇವತೆಗಳು ಬರಬರುತ್ತಾ ಇಲ್ಲಿ ಒಂದೊಂದು ಪಾಶ ಸಡಿಲವಾಗಿ ಕಟ್ಟು ಬಿಚ್ಚಿ ಹೋಗುತ್ತಾ ಬಂತು ಇಲ್ಲಿ ಆ ಹುಡುಗನನ್ನು ಕಟ್ಟಿದ ಪಾಶಗಳು ಬಿಡುತ್ತಾ ಬಂದಂತೆಲ್ಲ ಅಲ್ಲಿ ಮಹಾರಾಜನ ರೋಗ ಇಳಿಯುತ್ತಾ ಬಂತು ಏನು ಮಹೋದರವು ಇಳಿಯುತ್ತಾ ಬಂತೆ ಗುಣಗವು ಗುಣವಾಗಿ ಹೋಯಿತೆ ಗುಣಗವು ಗುಣವಾಗಿ ಹೋಯಿತೆ ಏಕೆ ಮಹಾರಾಜನೇ ಎದ್ದು ಋತ್ವಿಕ್ಕುಗಳ ಸಂಭಾವನೆಯನ್ನು ತನ್ನ ಕೈಯಾರಿ ವಿನಿಯೋಗ ಮಾಡಲಿಲ್ಲವೆ ಎಲೆ ನಾನು ಗುಡಾನದ ಗಾತ್ರ ಹೊಟ್ಟೆ ಹೊಟ್ಟೆ ಮಾಡಿಕೊಂಡು ಯಜ್ಞ ಮಂಟಪಕ್ಕೆ ಬಂದು ಮಹಾರಾಜನನ್ನು ನೋಡಿದವನು ತಳ್ಳೆಯ ರೊಟ್ಟಿ ಗಾತ್ರದ ಹೊಟ್ಟೆ ಕಂಡು ಮಹಾರಾಜನೆಂದು ಕೊಳ್ಳುವುದು ಹೇಗೆ ಯಾರೋ ರಾಜನ ಸಮೀಪ ಬಂದು ರಾಜನ ಹಾಗೆಯೇ ಅಲಂಕಾರ ಮಾಡಿಕೊಂಡಿದ್ದಾನೆ ಎಂದುಕೊಂಡಿದ್ದೆ ಏನಾದರೂ ಆಗಲಿ ಹಿಂದೆ ತ್ರಿಶಂಕು ಮಹಾರಾಜನ ಕಾಲದಲ್ಲಿ ಹೀಗೆಯೇ ಅದ್ಭುತಗಳು ನಡೆದದ್ದನ್ನು ನಾವು ನೋಡಿದ್ದೇವೆ ಈ ಹರಿಶನ ಮಹಾರಾಜನ ಕಾಲದಲ್ಲಿಯೂ ನಡೆದದ್ದನ್ನು ನೋಡಿದೆವು ಆಗ ಎಲ್ಲಾ ವಿಶ್ವಾಮಿತ್ರರ ಮಹಿಮೆ ಈಗ ಇವರೆಲ್ಲಾ ಸೇರಿದ್ದಾರೆ ಯಾರದು ಎಂದು ಹೇಳುವಂತಿಲ್ಲ ಅದೇನೋ ನಿಜ ಈಗೇನು ಭಗವಾನ್ ವಸಿಷ್ಠರು ಬಂದಿದ್ದಾರೆ ಅವರ ಜೊತೆಗೆ ಅದಿರಲಿ ನಿನಗೆ ಗೊತ್ತೇನೋ ಈಗ ಬರಿಯ ವಿಶ್ವಾಮಿತ್ರರಲ್ಲಪ್ಪ ಅವರು ಭಗವಾನ್ ವಿಶ್ವಾಮಿತ್ರರು ಅಲ್ಲೆಲ್ಲೋ ಹಿಮಾಲಯದಲ್ಲಿ ಬ್ರಹ್ಮರ್ಷಗಳ ಸಭೆ ನಡೆದು ಅವರನ್ನು ಬ್ರಹ್ಮಶಗಳೆಂದು ಒಪ್ಪಿಕೊಂಡರಂತೆ ನಾನೇನೋ ಆಗಲೇ ಈ ಮಾತು ಹೇಳಿದನಲ್ಲಪ್ಪ ವಿಶ್ವಾಮಿತ್ರನು ಯಾವ ಬ್ರಹ್ಮಶವೂ ಕಡಿಮೆ ಇಲ್ಲ ಆದರೂ ಅವರನ್ನು ರಾಜಶ ಎನ್ನುವುದು ನ್ಯಾಯ ಎಂದು ನಾನು ಕೇಳಿಯೋ ಇದ್ದೆ ಏನೋ ಈ ಋಷಿಗಳ ಮಾತು ನಮಗೆ ತಿಳಿಯುವುದಿಲ್ಲ ಇದೆಲ್ಲ ಎಲ್ಲಾದರೂ ಹೋಗಲಿ ಅಂತೂ ಬ್ರಹ್ಮಶಗಳೆಲ್ಲ ಸೇರಿದರು ಸಾಹಿತ್ಯದ ಹುಡುಗನನ್ನು ಉಳಿಸಿಕೊಂಡರು ಮಹಾರಾಜನ ರೋಗ ಗುಣ ಮಾಡಿದರು ಬೇಕಾದ ಹಾಗೆ ಗಾಡಿ ಗಾಡಿಯಲ್ಲಿ ಚಿನ್ನ ಬೆಳ್ಳಿ ಮುಂತ ಮುಂತಾದ ಮುಂತಾದವು ಹಸುಗಳು ಕುಡಿದುಕೊಂಡು ಹೋದರು ಆ ಮಹಾರಾಜನ ತನ್ನ ರೋಗ ಗುಣ ಮಾಡಿದವರಿಗೆ ಅರ್ಧರಾಜ್ಯ ಕೊಡ ಕೊಡುತ್ತೇನೆಂದು ಕೂಡ ಡಂಗೂರ ಹೊಡಿಸಿದ್ದ ಅಂತಹ ರೋಗವಾಸಿಯಾದರೆ ಅರ್ಧರಾಜ್ಯ ಕೊಡುವುದೇನು ಹೆಚ್ಚು ಆಯಿತು ಈಗ ಆ ಹುಡುಗಪತಿ ಬದುಕಿಕೊಂಡಿದ್ದಾನಲ್ಲ ಅವನು ಯಾರು ಪಾಲು ಯಾರ ಪಾಲು ಅವರಪ್ಪ ಇಲ್ಲವೇ ಮಾರಿಕೊಂಡವನು ಎಲ್ಲ ಎಲ್ಲಿ ಅಪ್ಪನಯ್ಯ ಇವನು ಹೋದರೆ ತಾನೇ ಅವನು ಇವನು ನನ್ನ ಮಗ ಅಂತ ಮನೆಗೆ ಸೇರಿಸಿಕೊಳ್ಳಕ್ಕೆ ಮುಖ ಇರುತ್ತದೆಯೇ ಮುಖ್ಯ ಅವನು ಬದುಕಿದ ಅವನು ಯಾರ ಮಗನಾದರೇನು ಅದೆಲ್ಲ ನೋಡಿಕೊಳ್ಳುವುದಕ್ಕೆ ಇದ್ದಾರಲ್ಲ ಋಷಿಗಳು ಅದು ಅವರ ಕೆಲಸ ನೋಡಿದ್ಯಾ ಗೌತಮ ಇದಕ್ಕೆ ಮಹಾಸನ್ನಿಧಿಗಳು ಇರಬೇಕು ಎನ್ನುವುದು ದೊಡ್ಡ ದೊಡ್ಡವರು ಬಂದು ಕುಳಿತುಕೊಂಡು ದೇವತೆಗಳು ಕೂಡ ಪಶುವನ್ನು ಬಿಟ್ಟುಕೊಟ್ಟರು ಬಿಡಯ್ಯ ಆ ಮಗು ಹಾಡಿದ ಮಂತ್ರಕ್ಕಿಂತ ಹವಿಸ ಹೆಚ್ಚು ಹವಿಸು ಹೆಚ್ಚೆ ನೀನು ಹವಿರ್ಭಾಗಕ್ಕೆ ಬಂದ ದೇವತೆ ಆ ಮಂತ್ರ ಹೇಳಿದ ಸೊಗಸಿಗೆ ತಲೆದೂಗಿ ಕುಮಾರ ನಿನಗಿಡಬೇಕು ಎಂದು ಅನುಗ್ರಹ ಮಾಡುತ್ತಿದ್ದೆ ವೀತಿಹೋತ್ರ ನೀನು ವಿಧಿಹೋತ್ರ ನೀನು ಹೇಳುವುದು ಬಹಳ ಸರಿ ಅದಷ್ಟೇ ಅಲ್ಲ ಅವನು ರುಕ್ಕು ಹೇಳುತ್ತಿದ್ದರೆ ನಿಜವಾಗಿ ಅಗ್ನಿದೇವನೋ ವಾಗ್ದೇವಿಯೋ ಕುಳಿತು ಹೇಳುತ್ತಿರಬೇಕು ಎನಿಸಿತು ನಿಜವಾಗಿ ಅವೆಲ್ಲ ವಸವಂತುಗಳು ಆ ವರುಣ ಬಂದಾಗ ಜ್ವಾಲೆಗಳೆಲ್ಲ ನೀರಿಯಾಗಿ ಆಕಾಶವೇ ಉರಿಯಾಗಿ ಮೇಲೆ ಕೇಳುತ್ತಿದೆಯೋ ಎನ್ನುವ ಎನ್ನುವ ಹಾಗಿದ್ದುದನ್ನು ನೋಡಿದೆಯಾ ನಾನು ದೇವತೆಗಳು ಯಜ್ಞಕುಂಡದಲ್ಲಿ ನಿಂತ ಹುವಿರ್ಭಾಗ ತೆಗೆದುಕೊಂಡದ್ದನ್ನು ಎಷ್ಟೋ ಕಡೆ ನೋಡಿದ್ದೇನೆ ದೇವತೆಗಳು ರಥದಲ್ಲಿ ಬಂದು ಹೋದದನ್ನು ಕಂಡದ್ದು ಇದೇ ಮೊದಲು ಮುಖ್ಯ ಭಗವಂತ ಮುಖ್ಯ ಭಗವಂತರಾದ ಆ ವಸಿಷ್ಠ ವಿಶ್ವಾಮಿತ್ರರು ಒಟ್ಟಿಗೆ ಸೇರಿದ್ದುದು ಇದೇ ಮೊದಲು ಆ ಯೋಗ ಇದಕ್ಕೆಲ್ಲ ಕಾರಣ ನಮ್ಮ ಮಹಾರಾಜ ಅವರ ತಂದೆಗಿಂತ ಅದೃಷ್ಟಶಾಲಿ ಸಂದೇಹವೇನು ನೋಡು ಪಶುಘಾತವಾಗಲಿಲ್ಲ ಬ್ರಹ್ಮಹತ್ಯೆ ಬರುತ್ತಿದ್ದದೋ ತಪ್ಪು ಬಂದಿದ್ದ ರೋಗ ತಪ್ಪಿತು ದೇವ ಬ್ರಾಹ್ಮಣರ ಅನುಗ್ರಹ ಬ್ರಹ್ಮಹತ್ಯೆ ಬರುತ್ತಿರಲಿಲ್ಲ ಯಾಗ ಪಶು ಅನ್ನು ಕೊಂದರೆ ಹತ್ಯೆ ದೋಷ ಬರುವುದಿಲ್ಲ ಶಾಮಿತ್ವದಲ್ಲಿ ಮಾತ್ರ ನೆನಪ ನೆಪಕ್ಕೆ ಉಂಟು ಅದು ಪ್ರಾಯಶ್ಚಿತ್ಯದಿಂದ ಕಳೆದು ಹೋಗುತ್ತದೆ ಅದೆಲ್ಲ ಇರಲಿ ಯಾಗಪಶು ಬದುಕಿಯೂ ಯಾಗಫಲ ಸಿಕ್ಕಿರುವುದು ಇದೇ ಮೊದಲು ಏನು ಹೇಳಪ್ಪ ನರಮೇಧ ಬಾರದು ನಮ್ಮಂತೆಯೇ ಇರುವ ಮನುಷ್ಯನನ್ನು ಪಶು ಮಾಡುವುದು ನನಗೆ ಒಪ್ಪಿತವಲ್ಲ ಬಿಡೋ ಪಶು ಎಂದರೆ ಪಶು ಪ್ರೋಕ್ಷಣೆ ಆದ ಪಶುವಿಗೆ ಜ್ಞಾನವಿರುತ್ತದೆಯೇ ವ್ಯಾಪಾರವಿರುತ್ತದೆಯೇ ಎಲ್ಲಾ ನಿಂತು ಹೋಗಿರುತ್ತೆ ಕಣ್ಣೊಂದು ಪಿಳಪಿಳ ಎಂದು ಇಟ್ಟುಕೊಂಡಿರುತ್ತೆ ಪಶುವಿನ ಮಾತಿರಲಿ ಬದುಕಿದ ಈ ಪಶು ಪಶು ಪಶುವರ್ಗಕ್ಕೆ ಸೇರಿತೋ ಅಥವಾ ಮಾನವನೇ ಆಯಿತೋ ಎಂದರೆ ಈಗ ಅವನು ಯಾರ ಪಾಲಾದ ಯಾವ ಗೋತ್ರವಲ್ಲದೋ ಅಥವಾ ಗೋತ್ರವಿಲ್ಲದ ಬ್ರಾಹ್ಮಣರು ಉಂಟು ಎಂದಾಗುತ್ತದೆಯೋ ಅಲ್ಲವಯ್ಯ ಮಹರ್ಷಿ ತುಲ್ಯನಾದನು ಈ ಕುಮಾರ ಈತಾಯಾಗವನ್ನು ಸಂಪೂರ್ಣಗೊಳಿಸಲುಗೊಳಿಸಲಿ ಎಂದು ಬ್ರಹ್ಮಣ ಅರ್ಪಣೆಯಾದಾಗ ಆಗಬಹುದು ಎಂದು ಎಲ್ಲರೂ ಒಪ್ಪಿಕೊಂಡಾಗ ಎತ್ತಬೇಕಾಗಿದ್ದ ಪ್ರಶ್ನೆ ಈಗ ಎತ್ತುತ್ತಿದ್ದೀಯಲ್ಲ ಋಷಿ ಮಂಡಲದಲ್ಲಿ ನಾನೊಬ್ಬರೇ ಬುದ್ಧಿವಂತ ಎಂದಿಲ್ಲ ನಿಜವಾಗಿ ಅದು ಈಗಲೇ ನನಗೆ ತೋರಿದುದು ಮಗು ಯೋಚಿಸಬೇಡ ಕುಮಾರ ಬಹಳ ಪ್ರತಿಭಾವಂತ ನಿಮ್ಮಂತ ಧರ್ಮಶಾಸ್ತ್ರಜ್ಞರು ಮೇಲೆ ಬಿದ್ದಾರು ಎಂದು ಆಗಲೇ ಅವನು ಇತ್ಯರ್ಥ ಮಾಡಿದ್ದಾನೆ ಅಧ್ವರ್ಯ ಬಕ್ಕೆ ಈ ನಿಂತು ಪೂರ್ಣಾಹುತಿ ಕೊಡುವುದಕ್ಕೆ ಮುಂಚೆಯೇ ಅವನು ಹೋಗಿ ವಿಶ್ವಾಮಿತ್ರರ ತೊಡೆ ಮೇಲೆ ಕುಳಿತು ಆಗ ನನಗೂ ಇದೇಕೆ ಎನ್ನಿಸಿತು ಅರ್ಥವಾಗಲಿಲ್ಲ ಈಗ ತಿಳಿಯಿತು ನಿಜ ಇನ್ನೂ ಒಂದು ಗೊತ್ತೇನು ಆ ಕುಮಾರ್ನನ್ನು ದೇವರಾಥ ಹೋಗು ಪೂರ್ಣಹುತಿ ಕೊಡು ಎಂದರು ಅವರು ಅವನನ್ನು ಮಗನಿಂದ ಒಪ್ಪಿಕೊಂಡು ನಾಮಕರಣವನ್ನು ಮಾಡಿದರು ನಾಮಕರಣದ ಒಬ್ಬಟ್ಟು ತಿನ್ನುವಂತೆ ತಿನ್ನುವಂತೆ ತಾಳು ಅಲ್ಲಿ ನೋಡು ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಒಟ್ಟುಗೂಡಿದ ಹಾಗೆ ಭಗವ ಭಗವಾನ ನಿಂತು ಮಾತನಾಡುತ್ತಿದ್ದಾರೆ ಬಾಬಾ ಇಂತಹ ಯೋಗ ನಮಗಿನ್ನೂ ಯಾವಾಗ ದೊರವುದು ದೊರೆಯುವುದು ಹತ್ತಿರ ಹೋಗಿ ನೋಡೋಣ ವಿಶ್ವಾಮಿತ್ರರು ವಸಿಷ್ಠರ ಬಳಿ ನಿಂತಿದ್ದಾರೆ ವಸಿಷ್ಠರು ನಾನು ಈ ವೇಳೆಗಾಗಲೇ ತಮ್ಮ ದರ್ಶನ ಪಡೆಯಬೇಕಾಗಿತ್ತು ಏನೋ ಕಾರ್ಯಕಲಾಪಗಳು ಅಂತೂ ಇಲ್ಲಾದರೂ ದರ್ಶನವಾಯಿತು ತಾವು ಒಮ್ಮೆ ದಕ್ಷಿಣಕ್ಕೆ ಹೋಗಿ ಅಲ್ಲಿ ಅನಸ್ಥಾಶ್ರಮ ಪ್ರಾಂತ್ಯದಲ್ಲಿಂದು ಬನ್ನಿ ಲೋಪ ಮುದ್ರಾ ದೇವಿಯ ದೇವಿಯು ನದಿಯಾಗಿ ಹರಿದಿರುವ ಈ ಪ್ರಾಂತ್ಯ ಭೂಲೋಕದಲ್ಲೆಲ್ಲ ವಿಶೇಷ ಮಹಿಮಾ ಸಂಪನ್ನವಾದುದು ನಾವು ತಮ್ಮನ್ನು ತೀರದಲ್ಲಿ ಸಂದರ್ಶನ ಮಾಡುತ್ತೇವೆ ತಾವು ಭಗವಾನಾದುದರಿಂದ ನಮಗೆ ಪರಮ ಸಂತೋಷವಾಗಿದೆ ಎಂದರು ವಿಶ್ವಾಮಿತರು ಕುರುಡರಿಗೂ ಕಾಣಿಸುವಷ್ಟು ಸ್ಪಷ್ಟವಾದ ಸಂತೋಷದಿಂದ ನಮಸ್ಕರಿಸಿ ಎಲ್ಲವೂ ತಮ್ಮ ಅನುಗ್ರಹ ಎಂದರು ವಶಿಷ್ಠರು ಅದನ್ನು ಒಪ್ಪಿಸಿಕೊಳ್ಳುತ್ತಾ ಸಂದೇಹವೇನು ಭೂಮಿಯು ಸ್ಥಿರವಾಗಿರುವುದು ನದಿಗಳು ಹರಿಯುವುದು ಅಗ್ನಿಯು ಜ್ವಲಿಸುವುದು ವಾಯುವು ಬೀಸುವುದು ಆಕಾಶವು ಹರಡಿರುವುದು ಆದಿತ್ಯನು ಪ್ರಕಾಶಿಸುವುದು ಎಲ್ಲವೂ ನಮ್ಮಿಂದರೆ ಎಂದು ನಕ್ಕು ವಿಶ್ವಾಮಿತ್ರರನ್ನು ಆಧಾರದಿಂದ ಬೀಳ್ಕೊಟ್ಟರು